ವರ್ಷ್ ದಿವ್ಸ ಹರ್ಸ್ದ ಗಿಡ್ ತಿಂತಾರ ಬೇವು ಬೆಲ್ಲ ವರ್ಷ ದಿವಸ ಹರ್ಸ್ದ ಗಿತ್ತಾರ ಬೆಲ್ಲ ಬೇವು ಬೆಲ್ಲ ಕಮ್ವಾಗಿದ್ದಾಗ ನೋವೇ ಕಾಣಕ್ಕಿಲ್ಲ ಬೇವು ಬೆಲ್ಲ ಕಮ್ವಾಗಿದ್ದಾಗ ನೋವೇ ಕಾಣಕ್ಕಿಲ್ಲ ವರ್ಷದಲ್ಲಿ ಒಂದ್ ದಿವ್ಸ ಹರ್ಸ್ದ ಬೆಲ್ಲ ಬೇವು ಬೆಲ್ಲ ತಮ್ವ ಗಿದ್ದಾಗ ಕಾಣಕ್ಕಿಲ್ಲ ನೋವೇ ಕಾಣಕ್ಕಿಲ್ಲ ನೋವೇ ಕಾಣಕ್ಕಿಲ್ಲ ಬೈಗು ಜೀವನ ಎಲ್ಲ ಬೇವು ಬೈಗು ಬೆಳಗು ಹೋಗ್ತಿದ್ರು ಜೀವನ ಎಲ್ಲ ಬೇವು ಸಾಯೋ ಗಂಟ ದುಡ್ಕೊಂಡ್ ತಿಂದ್ರು ತಪ್ಪಾಗಿಲ್ಲ ನೋವು ಸಾಯೋ ಗಂಟ ದುಡ್ಕೊಂಡ್ ತಿಂದ್ರು ತಪ್ಪಾಗಿಲ್ಲ ನೋವು ವರ್ಷಲ್ಲೊಂದು ನೀವು ಸರ್ಸ್ದಾಗಿದ್ದ ಬೇವು ಬೆಲ್ಲ ದೇವು ಬೆಲ್ಲ ಸಂವಾಗಿದ್ದ ನೋವೇ ಕಾಣಕ್ಕಿಲ್ಲ ನೋವೇ ಕಾಣಕ್ಕಿಲ್ಲ ನೋವೇ ಕಾಣಕ್ಕಿಲ್ಲ ಗುಡಿದ ನೀರು ಓಸಿ ಅಲ್ಲಾಡ್ ದಂಗೆ ಕುಂತೋನ್ ಬೆಲ್ಲ ಗುಡಿಜ್ ನೀರು ಓಸಿ ಅಲ್ಲಾಡ್ ಕುಂತೋನ್ ಬೆಲ್ಲ ಯಾವನ್ ಬಂದ್ರು ಇವರ ದೀಸುಕ ತಪ್ಪೋ ಹಂಗೆ ನಿಲ್ಲ ಯಾವನ್ ಬಂದ್ರು ಇವರ ದೀಸುಕ ತಪ್ಪೋ ಹಂಗೆ ನಿಲ್ಲ ಬಸ್ದಲ್ಲೊಂದಿ ಸರ್ಸ್ದಾಗಿದ್ದಾಗ ತಿಂತ ಬೇವು ಬೆಲ್ಲ ಬೇವು ಬೆಲ್ಲ ತಮ್ಮಾಗಿದ್ದಾಗ ನೋವೇ ಕಾಣಕ್ಕಿಲ್ಲ ನೋವೇ ಕಾಣಕ್ಕಿಲ್ಲ ನೋವೇ ಕಾಣಕ್ಕಿಲ್ಲ ಹುಟ್ಟಿದ್ವೆ ಬೆಳೆದಿದ್ವೆ ತಿಂಡಿ ಇರೋದು ಬೇವು ಹುಟ್ಟಿದ್ ಬೇವು ಬೆಳೆದಿದ್ವೆ ಹುಟ್ಟಿದ್ ಬೇವು ಬೆಳೆದಿದ್ ಬೇವು ತಿಂತಿರೋದು ಬೇವು ಗಂಡ ಗುಂಡಿ ಜೀವನಕ್ಕಿಂತ ಚಂದ ನೋಡಿ ತಾವು ಗಂಡ ಗುಂಡಿ ಜೀವನಕ್ಕಿಂತ ಚಂದ ನೋಡಿ ತಾವು ಚಂದ ನೋಡಿ ತಾವು ಗಂಡ ಗುಂಡಿ ಜೀವನಕ್ಕಿಂತ ಚಂದ ನೋಡಿ ತಾವು